ಹರಿ ಶ್ರೀನಿವಾಸ ಮರುದ್ಗಣಗಳ ವಿಷಯವನ್ನು ಕೇಳಿದ್ರಿ ಅದರಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಾತು ಹೇಳ್ತಾರೆ ಮರುತಶ್ಚ ಸಮಹ ಸರ್ವೇ ಸಪ್ತತೇಶು ಪ್ರಧಾನಕಾಹ ನಲವತ್ತೊಂಬತ್ತು ಮರುತುಗಳು ಪರಸ್ಪರ ಸಮರಾದರು ಅವರಲ್ಲಿ ಏಳು ಜನರು ಇತರರಿಗಿಂತ ಉತ್ತಮರು ಅಂಥೇಳಿ ಆ ಮರುತ್ಗಳಲ್ಲಿ ಏಳು ಗಣಗಳಿದೆ ಆವಾಹ ಪ್ರವಾಹ ಉದ್ವಹ ಸಂವಹ ವಿವಾಹ ಪರಾವಹ ಪರಿವಹ ಅಂಥೇಳಿ ಏಳು ಗಣಗಳಿರ್ತಕ್ಕಂಥದ್ದು ಆ ನಲವತ್ತೊಂಬತ್ತು ಮರುತುಗಳಲ್ಲಿ ಎಲ್ಲರಿಗೂ ಅವತಾರ ಇಲ್ಲ ಕೆಲವು ಮರುತುಗಳಿಗೆ ಮಾತ್ರ ಅವತಾರ ಅನ್ನೋದಿದೆ ಅಂಥೇಳಿ ಆ ನಲವತ್ತೊಂಬತ್ತು ಮರುತುಗಳಲ್ಲಿ ಹದಿನೈದನೇ ಮರುತಾಗಿರ್ತಕ್ಕಂಥ ಪರಾವಹ ಅನ್ನೋನು ಪಾಂಡುರಾಜ ಇಪ್ಪತ್ತೇಳನೇ ಶ್ವೇತ ಅಂಬುವನೇ ಸಂಪಾತಿ ಕೇಸರಿ ಇಂಥ ಎರಡು ಅವತಾರಗಳನ್ನು ಅವನು ಮಾಡಿದಾನೆ ಇನ್ನ ಇಪ್ಪತ್ತ್ ಮೂರನೆಯ ಪ್ರತಿಭಾ ಅನ್ ಅನ್ನೋ ಮರತು ಚೇಕಿತಾನ ಅಂಥೇಳಿ ಅವತಾರವನ್ನು ಮಾಡಿರೋ ಉಲ್ಲೇಖವನ್ನು ತಾತ್ಪರ್ಯರಣದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ಪ್ರತಿಭಾ ಅನ್ನೋ ಮರುತು ಪರಮಾತ್ಮನ ಸೇವೆ ಮಾಡಬೇಕು ಅಂತ ಚೇಕಿತಾನ ಹೆಸರಿನಿಂದ ಯಾದವರಲ್ಲಿ ಅವತಾರವನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಇನ್ನು ಸೌಮ್ಯ ಅನ್ನೋ ಮೂವತ್ತ್ನಾಲ್ಕನೇ ಮರುತು ವಿಪೃತು ಅಂಥೇಳಿ ಅವನು ಕೂಡ ಯಾದವನಾಗಿ ಕೃಷ್ಣನ ಸೇವಾರ್ಥವಾಗಿ ಅವತಾರವನ್ನು ಮಾಡ್ತಾನೆ ಇನ್ನು ವಿತತ ಸರ್ವೋತ್ತುಂಗ ಅಥವಾ ಸರ್ವೋತ್ತುಂಗ ಅವರಿಬ್ಬರೂ ಕೂಡ ಗಜ ಅನ್ನೋ ಕಪಿಯಾಗಿ ಅವತಾರ ಹೀಗೆ ಮೂರು ಜನ ಮೊದಲನೇವನಾಗಿರ್ತಕ್ಕಂಥ ಪ್ರಾಣನಾಮಕ ಮರುದ್ದಿನ ಅಂಶದವರು ಅಂತ ತಿಳ್ಕೊಬೇಕು ಇನ್ನು ಅಪಾನ ನಾಮಕನಾಗಿ ಕಪಿ ಮೂರನೆಯಾಗಿ ವ್ಯಾನನಾಮಕ ಗವಯ ಕಪಿ ಅವತಾರ ಇನ್ನು ಉದಾಹರಣ ಅವನು ವೃಷಪರವ ಅಥವಾ ವೃಷಭ ವರ್ತುಳ ಅಂಥೇಳಿ ಅವನು ಕಪಿಯಾಗಿ ಅವತಾರ ಮಾಡ್ತಕ್ಕಂಥವನು ಸಮಾನ ಅವನಿಗೆ ಎರಡು ರಿ ಎರಡು ಅವತಾರ ಒಂದು ಶರ್ವತ್ರಾಥ ಅಂತ ಭೀಮಸೇನ ದೇವರ ಮಗನಾಗಿ ಅವತಾರ ಗಂಧ ಅಂತ ಇನ್ನೊಂದು ಕಪಿಯ ಅವತಾರ ಎರಡು ರೂಪಗಳನ್ನು ಅವನು ತೊಗೋತಾನೆ ಇದಿಷ್ಟನ್ನು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಗಜ ಗವಾಕ್ಷ ಗವಯ ವೃಷಭ ಗಂಧ ಈ ಐದು ಜನ ಕ್ರಮವಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಮರುತ್ವಗಳ ಅಂಶದಿಂದ ಅವತಾರವನ್ನ ಮಾಡಿರ್ತಕ್ಕಂಥವ್ರು ಭೀಮಸೇನ ದೇವರ ಮಗನಾಗಿ ಶರ್ವತ್ರಾತ ಅನ್ನೋ ಕೂಡ ಅಸಮಾನ ನಾಮಕ ಮರುತ್ತು ಅವತಾರವನ್ನು ಮಾಡಿರುವಂಥದ್ದು ಈ ಶರ್ವತ್ರಾತ ಭೀಮಸೇನ ದೇವರ ಪತ್ನಿಯಾಗಿರ್ತಕ್ಕಂಥ ಸಾಕ್ಷಾತ್ ಭಾರತಿದೇವಿ ಅವತಾರಳಾಗಿರ್ತಕ್ಕಂಥ ಕಾಳಿ ಅಥವಾ ಕಾಳಿ ಅವಳ ಪುತ್ರನಾಗಿ ಅವತಾರವನ್ನು ಮಾಡಿರುವಂಥದ್ದು ನಲವತ್ತೊಂಬತ್ತು ಮರುತುಗಳ ಪೈಕಿ ಪರಾವಹ ಅನ್ನೋನು ಆ ಗಣದಲ್ಲಿರ್ತಕ್ಕಂಥವರು ವಾಯುದೇವರ ಅವೇಶದಿಂದ ಕೂಡುಕೊಂಡು ಪಾಂಡವರಾಜನಾಗಿ ಅವತಾರ ಮಾಡಿರೋದು ಕೇಸರಿ ಸಂಪಾತಿ ಶ್ವೇತ ಮೂರು ಕಪಿಗಳ ಮರುತುಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಅಂಶದಿಂದ ಹುಟ್ಟಿದವರು ಅಂತ ತತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಶ್ವೇತ ಸಂಪಾತಿ ಕೇಸರಿ ಈ ಮೂರು ಕಪಿಗಳು ಕೂಡ ಪವನ ಗಣ ವರಾಂಶರು ಅಂದರೆ ವಾಯುದೇವರ ಆವೇಶದಿಂದ ಯುಕ್ತರಾಗಿರ್ತಕ್ಕಂಥವರು ಮರುದ್ಗಣರಲ್ಲಿ ಉತ್ತಮರ ಅಂಶದಿಂದ ಕೂಡಿದವರು ಅಂತ ಇಷ್ಟೇ ಹೇಳ್ತಾರೆ ಹೊತ್ತು ಯಾವ ಹೆಸರಿನಿಂದ ಅಂತ ಹೇಳಲ್ಲ ಹೀಗೆ ನಲವತ್ತೊಂಬತ್ತು ಮರುತ್ಗಳಲ್ಲಿ ಪರಸ್ಪರ ಸಮಾನತೆ ಇದ್ದರೂ ಆವಾಹ ಮೊದಲಾಗಿರ್ತಕ್ಕಂಥ ಏಳು ಜನ ಇತರರಿಗಿಂತ ಉತ್ತಮರು ಅನ್ನೋದು ತಿಳಿಸ್ತಾರೆ ಉಳಿದ ಐವರು ಪ್ರಾಣರಲ್ಲಿ ಆವಿನಾಮಕ ಕೂರ್ಮನಾಮಕ ಮರುತು ಕುಂತಿ ಭೋಜನಾಗಿ ಅವತಾರ ಮಾಡ್ತಾನೆ ನಾಗ ಕೃಕಲ ದೇವದತ್ತ ಧನಂಜಯ ಅವರಿಗೆ ಅವತಾರ ಇಲ್ಲ ಆವಹ ಉದ್ವಾಹ ವಿವಹ ಸಂವಹ ಅವರು ಪ್ರಾವಹಿಪತಿಯಾಗಿರ್ತಕ್ಕಂಥ ಪ್ರವಹ ಮಾರುತ ಇವರಿಗೆ ಮರುತ್ ಗಣದ ಎಲ್ಲರೂ ಕೂಡ ಯಾವ ಕಾಲಕ್ಕೂ ಕಿಂಚಿತ್ ಅಧಮರು ಅಂತಲೇ ಕರೆಸ್ಕೋತಾರೆ ಈ ನಲವತ್ತೊಂಬತ್ತು ಮರುತ್ಗಳಲ್ಲಿ ಅಹಂಕಾರಿಕ ಪ್ರಾಣ ಮತ್ತು ಪ್ರವಾಹವಾಯು ಇವರಿಬ್ಬರು ಉತ್ತಮರು ಉಳಿದ ನಲವತ್ತೇಳು ಪ್ರಾಣಾದಿ ಪಂಚ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ಜನ ಕಿಂಚಿತ್ ಉತ್ತಮರು ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ ತಿಳಿಸ್ತಾರೆ ಆದ್ದರಿಂದ ಜನ ಮೇಲಿನ ಕಕ್ಷೆಗಳಲ್ಲಿ ಉಳಿದ ನಲವತ್ತೆರಡು ಜನ ಪರಸ್ಪರ ಸಮಾನರು ಇವರಲ್ಲಿ ಶ್ವೇತ ಸಂಪಾತಿ ಕೇಸರಿ ಮರುತ್ಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಉಳಿದವರು ಸಮಾನರು ಅಂತ ಹೇಳಿದ್ರು ಒಂದೇ ಕಕ್ಷೆಯಲ್ಲಿ ಪರಿಗಣನೆ ಮಾಡಿದರೂ ಕೂಡ ಸಾಧನೆಯಲ್ಲಿ ಕಿಂಚಿತ್ ತಾರತಮ್ಯ ಅನ್ನೋದು ಇದ್ದೇ ಇರುತ್ತೆ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು